ೋದ್ಧಾರ ಆತ್ಮನ ಅಜಾನಕ ಯಹ ಬೋದ್ಧಾರ ತನ್ನನ್ನು ತಾನು ತಿಳಿಯದೆ ಯಾವು ಉಪದೇಶವನ್ನ ಮಾಡುತ್ತಾನೋ ಸೋಧ ಕಂ ಸ್ಯಾ ಆ ಬೋಧನೆಗೆ ಆ ಏನ್ ತಾನೇ ಅರ್ಥ ಇದ್ದೀವಿ ಅಲ್ಲಿ ಪರಮಾರ್ಥ ಬೋಧ ಇರುವುದಿಲ್ಲ ಪರಮಾರ್ಥ ಬೋಧ ಅಂದ್ರೆ ಯಾವ ಪಾರಮಾರ್ಥಿಕ ಅಂದ್ರೆ ಏನು ವ್ಯಾವಹಾರಿಕ ಬೋಧನೆಗೆ ಒಳಪಡದೇ ಇರುವುದು ಯಾವುದು ಅದು ಪಾರಮಾರ್ಥಿಕ ವ್ಯಾವಹಾರಿಕ ಬೋಧನೆಗೆ ಒಳಪಡುವುದು ಯಾವುದು ಕರ್ತ ಕರ್ಮ ಕ್ರಿಯಾ ಕಾರಕ ಇವುಗಳಿಂದ ಸಹಿತವಾಗಿ ಎಲ್ಲಿ ಇದೆಯೋ ಅಲ್ಲಿ ವ್ಯಾವಹಾರಿಕ ಬೋಧನೆ ಇರುತ್ತದೆ ಮುಂಡುಕ ಉಪನಿಷತ್ತು ಇದನ್ನ ಅಪರಾವಿದ್ಯ ಎನ್ನು ವಿಶ್ಲೇಷಿಸಿ ಕೆಳಮಟ್ಟದ ಜ್ಞಾನ ತ್ರಿಪುಟಿಗಳಿಂದ ಕೂಡಿದ ಜ್ಞಾನ ಕರ್ತ ಇದ್ದಾನೆ ಕರ್ಮ ಇದೆ ಕರ್ಮಫಲ ಇದೆ ಜೀವ ಇದ್ದಾನೆ ಜಗತ್ತು ಇದೆ ಈಶ್ವರ ಇದ್ದಾನೆ ಇವರೆಲ್ಲರ ಮಧ್ಯದಲ್ಲಿ ಸಿಲುಕಿಕೊಂಡಂತಹ ವಿದ್ಯ ಇದು ಅಫಲ ವಿದ್ಯ ಯಾವುದನ್ನ ಸಾಮಾನ್ಯವಾಗಿ ನಾವು ವ್ಯಾವಹಾರಿಕ ವಿದ್ಯೆ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಭಾಷೆಗಳು ಪಿ ಎಚ್ ಡಿಗಳು ಮಾಸ್ಟರ್ ಡಿಗ್ರಿಯೊಂದು ಡಿಗ್ರಿಗಳು ಯೂನಿವರ್ಸಿಟಿಯ ಸಬ್ಜೆಕ್ಟ್ಗಳು ಇನ್ನೇನೇ ಇದ್ದರೆ ಹೇಳಿ ಎಲ್ಲವನ್ನು ಇರಳಗ ಸೇರಿಸಿ ಆತ್ಮ ಏರ್ಲಿಕ್ಕಿರ್ತದೆ ಅದೊಂದು ಇದ್ಯಾ ಹೋಗ ಹ ಒಂದೊಂದು ಚಕ್ರಿ ಮೇಲೆ ಹೋಗಿದೆ ಇದಕ್ಕಿಂತ ಮೇಲೆ ಒಂದು ಜವೆ ಇಲ್ಲ ಅದನ್ನು ಒಡೆದು ನಮ್ಮ ಒಡ ಶಿಷ್ಯರು ಒಡಿತ ಯಾರಿಗೆ ಮುಕ್ತಿ ಯಾರು ಕೊಟ್ಟ ಗುರುಗಳಿಗೆ ಶಿಷ್ಯರಿಗೆ ಮುಕ್ತಿ ಕೊಡಲಿಲ್ಲ ಗುರು ಶಿಷ್ಯರೇ ಗುರುಗಳಿಗೆ ಮುಕ್ತಿ ಕೊಡ್ತೀವಿ ಪಾಪ ಹೋಗಿದ್ದೀವಿ ನಾವು ಸಮಾಧಿ ತಾಗಿ ಬಿಡುಗಿರುಗಿರು ಒದಾ ಯಾವುದು ಬ್ರಹ್ಮ ಕರಿ ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ ನೂರ ಮಂದಿ ಕೂಡಿ ನೂರ ಎಂಟು ಕಾಯಿಗಳನ್ನು ಮೇಲೆ ಧನ್ ಇರ್ಬೋದು ಇರ್ಬೋದು ನಾವು ವಿರೋಧ ಮಾಡೋದಿಲ್ಲ ಆದರೆ ಅದು ಕೂಡ ಅಪರಾಧ ಸಹ ಮಹಜಿಯವರು ಇವನ್ನೆಲ್ಲ ಮಾತಾಡುವಾಗ ಇವುಗಳನ್ನು ಯಾವ ದ್ವೇಷವೂ ನಮಗಿಲ್ಲ ಇವುಗಳು ಈ ಎಲ್ಲ ಸಂಗತಿಗಳು ವಿಷಯವನ್ನ ಪ್ರತಿಪಾದನಾ ಮಾಡುವ ಟೈಮ್ನಲ್ಲಿ ಇವೆಲ್ಲ ಸಂಗತಿಗಳು ಬರ್ತಾರೆ ಅವುಗಳನ್ನು ಗುಣ ಸುತ್ತಿ ಓ ಬಿ ಟೀಕೆ ಏ ಬಿ ಟೀಕೆ ಅಂತ ಮಾತಾಡಲಿಕ್ಕೆ ನನ್ನ ಹತ್ರ ಆಗೋದಿಲ್ಲ ಜೋ ಟೀಕ್ ಹೈ ಓ ಟೀಕ್ ಹೇ ಜೋ ಗಲತ್ ಹೋ ಗಲತ್ ಐ ಕೆನಾಟ್ ಕಾಂಪ್ರಮೈಸ್ ವೈಟ್ ಅಂಡ್ ಬ್ಲ್ಯಾಕ್ ಡಾರ್ಕ್ನೆಸ್ ಅಂಡ್ ಲೈಟ್ ಐ ಕೆನಾಟ್ ಕಾಂಪ್ರೊಮೈಸ್ ನೈ ದರ್ ಯು should ಕಮ್ ನೀವು ಕಾಂಪ್ರಮೈಸ್ ಮಾಡ್ತಾರೆ ಎಲ್ಲಾನು ಒಂದ ಏನ್ ಸ್ವಾಮಿಜಿ ಆತ್ಮ ಅಂದ್ರೆ ಒಂದು ಜೀವಾತ್ಮ ಅಂದ್ರೆ ಒಂದು ಎಲ್ಲ ಎಲ್ಲ ಸಾಧುಗಳು ಎಲ್ಲ ಚೆನ್ನಾಗಿ ಹೇಳ್ತಾರೆ ಇವರಿಗೇನು ತಲೆನೇ ಇಲ್ಲ ಅಂತ ಡಿಸ್ಕ್ರಿಟಿವ್ ಕೆಪಾಸಿಟಿ ಹೋಗಿಬಿಟ್ಟದು ಅಡ್ಡ ಬರ್ತವೆ ಅವ್ರು ಗೌರವ ಕೊಡುವಣಂತೆ ಅವುಗಳನ್ನ ದ್ವೇಷ ಮಾಡೋದು ಬೇಡ ಅದು ಅವರವರ ಪ್ರವೃತ್ತಿಗೆ ತಕ್ಕಂತೆ ಅವರವರು ಆಯ್ದುಕೊಂಡಿರುವಂತಹ ಜಗತ್ತಿನ ವಿಷಯ ಅದು ಕೆಮಿಸ್ಟ್ರಿ ಇರ್ಬೋದು ಫಿಸಿಕ್ಸ್ ಇರ್ಬೋದು ಅದು ಷಟ್ಚಕ್ರ ವಿದ್ಯೆ ಇರ್ಬೋದು ಅಷ್ಟಚಕ್ರ ವಿದ್ಯೆ ಇರ್ಬೋದು ಪ್ರಾಣಾಯಾಮ ವಿದ್ಯೆ ಇರ್ಬೋದು ಸಿದ್ಧಿಗಳನ್ನು ಪ್ರಾಪ್ತ ಮಾಡುವಂತಹ ಸಾಧನೆಗಳಿರ್ಬೋದು ಹಠಯೋಗ ಇರ್ಬೋದು ಸೋ ವಾ ಪೈಜಮ ಫಿಲಾಸಫಿ ಮಾಡೋದು ಪೈಜಮ ಫಿಲಾಸಫಿ ಅಂದ್ರೆ ಗೊತ್ತದೆ ಒಂದು ಪೈಜಮ ಅಂತಿರ್ತದೆ ಪೈಜಮ ಅದು ಪ್ಯಾಂಟ್ ನಂಗ ಕಾಣಿಸ್ತದೆ ಆದ್ರೆ ಪ್ಯಾಂಟ್ ಅದು ಪಂಚೆ ಲೂಸ್ ಇರ್ತದೆ ಆದ್ರೆ ಪಂಚೆ ಒಂದ್ ನಮೂನಿ ಪಂಚೆ ಒಂದು ನಮೂನಿ ಪ್ಯಾಂಟ್ ಎರಡು ಸೇರಿಸಲು ಏನು ಕಿರ್ತಾರೆ ಹಂಗ ಅದನ್ನು ಸೇರ್ಸು ಇದನ್ನು ಸೇರ್ಸು ಇದನ್ನು ಸೇರ್ಸು ಎಲ್ಲ ಟೀಕೆ ಎಲ್ಲ ಟೀಕೆ ಏನ್ ಮಾಡುದು ನೀವು ಇದಕ್ಕೆ ಕಾಯಜಮಾ ಫಿಲಾಸಫಿ ಅಂತ ಕರೀತಾರೆ ಶುಭಾಶಯ ಇದೆಯಾ ಹ ನಮೂನಿ ಫಿಲಾಸಫಿ ಅವ ನೋಡು ಕಾಯಜಮ ಫಿಲಾಸಫಿ ಶಾಸ್ತ್ರ ಸಂಬಂಧವಾದ ಪ್ರಮಾಣ ಗ್ರಂಥಗಳಿಂದ ಸಿದ್ಧವಾದ ಮಹಾನ್ ಜ್ಞಾನಿಗಳ ಸ್ವಾನುಭವದಲ್ಲಿ ಸಿದ್ಧವಾದಂತಹ ಯಾವ ಸ್ವರೂಪದ ಜ್ಞಾನ ಇದೆಯೋ ಪರಮಾರ್ಥ ವಿದ್ಯಾ ಅಂತ ವ್ಯವಹಾರಗಳಿಂದ ಪಾರಮಾರ್ಥಿಕ ವಿದ್ಯಾ ಅಂತಲೇ ಕರೀತಾರೆ ಪರಮಾರ್ಥ ವಿದ್ಯಾ ಅಂತಲೇ ಕರೀತಾರೆ ಪರಮಾತ್ಮ ಜ್ಞಾನ ಅಂತಲೂ ಕರೀತ ಒಂದು ಸ್ವಾಮೀಜಿ ಇದ್ದರು ಅವರ ಪರಮಾತ್ಮಾನಂದ ಇನ್ನ ಸ್ವಾಮೀಜಿ ಇದ್ದಾರೆ ಪರಮಾರ್ಥಾನಂದ ಎಲ್ಲರಿಗೂ ಕನ್ಫ್ಯೂಷನೇ ಕನ್ಫ್ಯೂಷನ್ ಪರಮಾತ್ಮಾನು ಸಂಸ್ಕಾರ ಇಲ್ಲ ಪರಮಾರ್ಥನೂ ಸಂಸ್ಕಾರ ಇಲ್ಲ ಪರಮಾತ್ಮ ಇದಕ್ಕೆ ಪರಮಾತ್ಮ ವಿದ್ಯ ಅಂತಲೂ ಕರೀತಾರೆ ಉಪನಿಷತ್ತು ಅದೇ ಉಪನಿಷತ್ತು ಯಾವುದನ್ನ ವ್ಯವಹಾರಿಕ ವಿದ್ಯೆಯನ್ನು ಅಪರಾವಿದ್ಯ ಅಂತ ಕರೀತೋ ಅದೇ ಉಪನಿಷತ್ತು ಇದನ್ನ ಪರಾವಿದ್ಯಾ ಅಂತ ಕರೀತಾರೆ ಆ ಪರ ಅನ್ನೋ ಶಬ್ದ ಏನದು ಹೆಚ್ಚಿನ ಅದನ್ನ ಮೇಲೆ ಇನ್ನೊಂದು ಹೆಚ್ಚು ಇಲ್ಲ ಅದನ್ನು ಪರ ಅನ್ನೋ ಶಬ್ದ ಹೇಳ್ತಾರೆ ರೂಢಿಯಲ್ಲಿ ಪರಮಾತ್ಮ ಪರಮಾತ್ಮ ಅಂತ ಕೇಳಿದ್ರು ಕೂಡ ಅದರ ಎಟಿಮಿಲಾಜಿಕಲ್ ಮೀನಿಂಗು ಅಂದ್ರ ಶಬ್ದಶಃ ಇರುವ ನಿಖರವಾದ ಅರ್ಥ ಏನು ಅಂತಂದ್ರೆ ಯಾವ ಆತ್ಮನು ಹೆಚ್ಚಿನವನಾಗಿದ್ದಾನೋ ಅವನು ಪರಮಾತ್ಮ ಅಥವಾ ಪರಾತ್ಮ ಅದು ಪರಮಾರ್ಥವಿದ್ಯ ಅಂತಹ ಪರಮಾತ್ಮನ ಅರಿವನ್ನ ಮೂಡಿಸುವ ವಿದ್ಯೆ ಯಾವುದು ಅದು ಪರಾವಿದ್ಯ ಅದು ಪರಮಾತ್ಮ ಈ ಸ್ವಾಮಿನ ಹೆಸರು ನೋಡ್ರಿ ಪರಾವಿದ್ಯ ಪರಾಣ ಪರನ ಎರಡು ಅರ್ಥವನ್ನ ಪರವಿದ್ಯಲ್ಲ ಎರಡು ಅರ್ಥವಾಗ ಕೊ ಕೊಟ್ಟುದ ಪರವಿದ್ಯೆ ಹೆಚ್ಚಿನ ವಿದ್ಯೆ ಯಾವ ವಿದ್ಯೆಯನ್ನ ಮೀರಲು ಸಾಧ್ಯವಿಲ್ಲವೋ ಆ ವಿದ್ಯೆ ಹೆಚ್ಚಿನ ವಿದ್ಯೆ ಅದು ಪರವಿದ್ಯ ಪಾರಮಾರ್ಥಿಕ ಜ್ಞಾನ ತನ್ನೇ ತಾನು ತಿಳಿಯದೆ ಹೋದವನು ಪಾರಮಾರ್ಥಿಕ ಜ್ಞಾನವನ್ನು ಹೇಗೆ ಬೋಧಿಸ್ತಾನೆ ಇಲ್ಲಿರುವಂತಹ ಪ್ರಶ್ನೆ ಕಾರಣ ಏನು ಅಂತಂದ್ರೆ ನೀನು ಯಾವ ಸಬ್ಜೆಕ್ಟಿನ ಜ್ಞಾನವನ್ನ ಹೊಂದಿ ನೀನು ಇನ್ನೊಬ್ಬರಿಗೆ ತಿಳಿಸಿ ಹೇಳ್ತೀಯೋ ಬೋಧಸ್ಯ ಬೋಧ್ಯ ಹೇಳುವವನೇನಿದ್ದಾನೋ ಹೇಳಬೇಕಾದ ವಿಷಯವೇನಿದೆಯೋ ಇವೆರಡಕ್ಕೂ ಕೂಡ ಒಂದು ಆಶ್ರಯ ಇದೆ ಎರಡಕ್ಕೂ ಒಂದು ಆಶ್ರಯ ಇದೆ ಯಾವ ಎರಡು ಇವರು ಫಿಸಿಕ್ಸ್ ಲಕ್ಷರರಾಗಿದ್ದಾರೆ ಸಬ್ಜೆಕ್ಟ್ ಏನು ಫಿಸಿಕ್ಸ್ ಹೇಳಿಕೊಳ್ಳೋರು ಯಾರು ಲಕ್ಷರ ಈ ಸಬ್ಜೆಕ್ಟ್ ಮತ್ತು ಈ ಲೆಕ್ಷರರ್ ಇವರಿಬ್ಬರಿಗೂ ಒಂದು ಆಶ್ರಯ ಇದೆ ಸ್ವಂ ಅದೇ ಆಶ್ರಯ ಇವೆರಡಕ್ಕೂ ಸ್ವಂ ಸತ್ ಸಮ ಅಂದ್ರೆ ಸತ್ ಆತ್ಮ ಸತ್ ಆತ್ಮ ಇವೆರಡಕ್ಕೂ ಆಶ್ರಯ ಕೊಟ್ಟಿದೆ ಹತ್ತು ಜನ ರೂಮ್ನಲ್ಲಿ ಬಂದ್ರು ನಾಲ್ಕು ಜನ ಉಳ್ಕೊಂಡ್ರು ಆರು ಜನ ಹೊರಟು ಬಂದದ್ದು ಲೆಕ್ಕಾಚಾರ ಓದದ್ದು ಲೆಕ್ಕಾಚಾರ ಖಾಲಿ ಆಯಿತು ಕ್ಲಾಸ್ ರೂಮು ಖಾಲಿ ಆಯ್ತು ಅನ್ನೋ ಲೆಕ್ಕಾಚಾರ ತುಂಬಿತ್ತು ಅನ್ನುವುದು ಅದು ತುಂಬಿತ್ತು ಅನ್ನುವ ಲೆಕ್ಕಾಚಾರ ಇವು ಎಷ್ಟೋ ಲೆಕ್ಕಾಚಾರಗಳು ಅಕೌಂಟ್ಗೆ ಬರ್ತವೆ ಒಂದು ವೇಳೆ ಲೈಟ್ ಆನ್ ಇತ್ತು ಇಳಿದ ಹೋದರೆ ಬಂದದ್ದು ಗೊತ್ತಾಗುವುದಿಲ್ಲ ಓದದ್ದು ಗೊತ್ತಾಗುವುದಿಲ್ಲ ಇದ್ದದ್ದು ಗೊತ್ತಾಗುದಲ್ಲ ಎಷ್ಟು ಜನ ಇದ್ದಾರ ಅನ್ನೋದು ಗೊತ್ತಾಗುವುದಿಲ್ಲ ಹಾಗೇನಾದ್ರೂ ಗೊತ್ತಾಗಬೇಕು ಅಂತಂದ್ರೆ ಕಡಿಮೆ ಆದರೂ ಹೆಚ್ಚಿಗೆ ಆದರೂ ಅಲ್ಪ ಬಂದು ತುಂಬಿತ್ತು ಇದೆಲ್ಲವನ್ನು ನಾವು ಹೇಳಬೇಕು ಅಂದ್ರೆ ಏನು ಬೇಕು ನಮಗೆ ಬೆಳಕು ಬೇಕು ಹಾಗೆ ಇದೆಲ್ಲದಕ್ಕೂ ತುಂಬಿದ್ದಕ್ಕೆ ಆಶ್ರಯ ಕೊಟ್ಟದ್ದು ಯಾವುದು ಬೆಳಕು ಖಾಲಿ ಆದದಕ್ಕೆ ಆಶ್ರಯ ಕೊಟ್ಟದ್ದು ಯಾವುದು ಬೆಳಕು ನಾಲ್ಕೇ ಮಂದಿ ಬೆಳಗಿದ್ದು ಯಾರು ಬೆಳಕು ಆ ಬೆಳಕು ಇದೆಲ್ಲದಕ್ಕೂ ಆಶ್ರಯ ಹಾಗೆ ಇಲ್ಲಿಯೂ ಕೂಡ ಬೋಧ್ಯಸ್ಯ ಬೋದ್ಧಾರ ಇವೆರಡಕ್ಕೂ ಕೂಡ ಆಶ್ರಯ ಸ್ವಂ ಆತ್ಮ ಸ್ವ ಆತ್ಮ ಈ ಆತ್ಮನು ಸ್ವಂ ಆತ್ಮಾನ ದ್ವಿಜಾನತಃ ಎಲ್ಲದಕ್ಕೂ ಆಶ್ರಯ ಕೊಟ್ಟವನು ನಾನೇ ಅನ್ನುವ ಸ್ಪಷ್ಟತೆ ನಮಗೆ ಇದ್ದದ್ದಾದರೆ ಜ್ಞಾನ ಪಡೆದಿದ್ದಾದರೆ ಆ ಸ್ವರೂಪದ ಜ್ಞಾನವನ್ನು ಸ್ಪಷ್ಟವಾಗುತ್ತಿದ್ದಾದರೆ ದ್ವಿತೀಯಂ ವಿನಶ್ಯೇ ಏನು ದ್ವಿತೀಯಂ ಬೋಧಸ್ಯ ಬೋಧ್ಯ ಎರಡೂ ಅಟು ಎರಡು ತೋರ್ತವೆ ಈ ವೇದಿಕೆಯನ್ನ ನೀವು ಜಿಡ್ರಿ ತಾಮೀನು ಓದ ಮೊಬೈಲ್ ಓದ್ತು ಪುಸ್ತಕ ಓದ್ತು ಎಲ್ಲನೂ ಹೊತ್ತು ಯಾಕೆ ಇದು ಆಧಾರ ವೇದಿಕೆ ಇದು ಆಧಾರ ಹಾಗೆ ಬಿಲ್ಡಿಂಗ್ ನೊಳಗೆ ಕಾಲಮ್ ಸ್ಟ್ರಕ್ಚರ್ ಅಂತ ಕಾಲಮ್ ಸ್ಟ್ರಕ್ಚರ್ ಆರ್ಜಿನರಿ ಸ್ಟ್ರಕ್ಚರ್ ಬೇರೆ ಕಾಲಮ್ ಸ್ಟ್ರಕ್ಚರ್ ಬೇರೆ ಪೂರಾ ಬಿಲ್ಡಿಂಗು ಅದು ಕಾಲಂಗಳ ಮೇಲೆ ನಿಂತು ಪಿಲ್ಲರ್ ಆ ಪಿಲ್ಲರ್ಗಳ ಮೇಲೆ ನಿಂತು ಹೌದಾ ಆ ಪಿಲ್ಲರ್ ತಡೆದು ಬಿಡ್ರಿ ಅದಕ್ಕೆ ಎಲ್ಲರೂ ಸಿವಿಲ್ ಇಂಜಿನಿಯರ್ ಆಗ್ಬೇಕು ಅಂದ್ರೆ ಆತ್ಮಹತ್ಯೆ ಆ ಪಿಲ್ಲರ್ ಅದು ಪಿಲ್ಲರ್ ಆಧಾರ ತಾಕಿ ಗೋಡೆ ಪ್ಲಾಸ್ಟಿಂಗು ಕಿಟಕಿ ಬಾಗಲ ನೆಲ ಕೈಸು ಇವೆಲ್ಲ ಆದೇಯ ಆಧಾರವನ್ನು ಜಂಕ್ಬಿಡ್ರಿ ಆದೇಯಗಳೆಲ್ಲ ಏನಾಗ್ತದೆ ಸುಸರ ಹೌದು ನಾ ಹೇಳೋನು ನಾ ಹೇಳಿಕೊಡೋನು ನಾನು ಹೇಳಬೇಕಾದ ವಿಷಯ ಹೀಗಿದೆ ನಾನು ಹೇಳಬೇಕಾದ ವಿಷಯ ಆಗಿದೆ ಇವರೆಲ್ಲ ಎಲ್ಲಿದ್ದಾರೆ ಆ ಆತ್ಮಸ್ವರೂಪದಲ್ಲೇ ಇದಾರೆ ಇವರು ಆ ಆತ್ಮಸ್ವರೂಪ ಅನ್ನೋದು ಇವರಿಗೆ ಆಶ್ರಯ ಕೊಟ್ಟಿದೆ ಅದನ್ನು ಸರಿಸಿಬಿಟ್ರೆ ಇವರಿಗೆ ಯಾರಿಗೂ ಅಸ್ತಿತ್ವ ಇಲ್ಲ ಅದನ್ನ ಇಲ್ಲಿ ಸ್ಪಷ್ಟ ಮಾಡ್ತಾ ಮುಂದಿನ ಭಾಗಕ್ಕೆ ನಾವು ಹೋಗೋಣ ನಿದ್ರ ನಿದ್ರ ನ ವಿದ್ಯಾ ಗ್ರಹಣ ನ ವಿದ್ಯಾ ನಿ ಪದಾರ್ಥಗ್ರಹಣೇತರಾ ಶಿರೇವೈ ವಿಲಸ ನಾವು ನಿದ್ರಿಸ್ತೇವೆ ನಿದ್ರಿಸ್ತೇವೆ ನಿದ್ದೆ ತಿತ್ತು ನಿದ್ದೆ ತಿತ್ತು ಅಂತ ಆ ನಿದ್ರಿಸುವ ಸ್ಥಿತಿ ಏನಿದೆಯೋ ಅದು ವಿದ್ಯಾ ಸ್ಥಿತಿ ಅಲ್ಲ ಅರ್ಥ ಜ್ಞಾನದ ಸ್ಥಿತಿ ಅಲ್ಲ ನಿಮಗೆ ಅನ್ನಿಸ್ತದೆ ಅದು ಜ್ಞಾನದ ಸ್ಥಿತಿ ಅಂತದೋ ಅಜ್ಞಾನದ ಸ್ಥಿತಿ ಅನ್ನಿಸ್ತದೋ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನ ಅಪ್ಪಿ ತಪ್ಪಿ ಕೂಡ ಅದು ಜ್ಞಾನ ಅಂತಲಿಕ್ಕೆ ಹೋಗ್ಬೇಡಿ ಅದು ಜ್ಞಾನದ ಸ್ಥಿತಿ ಅದು ನಿದ್ರಾ ನ ವಿದ್ಯಾ ಆಯ್ತಪ್ಪ ಇನ್ನು ನಿದ್ರೆ ಬಿಟ್ಟುಬಿಟ್ರ ಮುಂದೆ ಯಾವುದು ಎಚ್ಚರ ಹೌದಾ ಎಚ್ಚರಗಳೇನಾಗ್ತದೆ ವಿಷಯ ಮತ್ತು ಇಂದ್ರಿಯಗಳು ಮತ್ತು ನಾನು ಇಂದ್ರಿಯ ಮತ್ತು ವಿಷಯಗಳು ಸಂಬಂಧದಲ್ಲಿ ಬರ್ತವೆ ಆವಾಗ ಏನಾಗ್ತದೆ ಜ್ಞಾನ ಆತು ಅಂತ ಹೇಳ್ತೀವಿ ಅದು ಹೇಳ್ತಾರೆ ನ ವಿದ್ಯ ಮಿತ್ರ ನ ವಿದ್ಯ ಜ್ಞಾನ ಆತು ಅಂತ ಎಚ್ಚರ ಹೇಳ್ತೋ ಅದು ಕೂಡ ವಿದ್ಯ ಅಲ್ಲ ಅದಿಯಾಗಿ ವಿದ್ಯೆ ಅಥವಾ ಸ್ವಾಮಿ ಹೂ ಗೊತ್ತಿದ್ದಿರುವ ಕೂತಿತ್ತು ಏನು ನೆಲಸೊಂಪಿಗೆ ಗೊತ್ತಿದ್ದೇನು ನೆಲಸೊಂಪಿಗೆ ನಮಗೆ ಯಾರ ಮಾವಾದಿ ಬಂದು ಹೇಳಿದ್ರೆ ಇದು ನೆಲಸೊಂಪಿಗೆ ಅಂತ ಹೇಳಿದ್ರು ವಿಜ್ಞಾನ ಅಂತೇವೋ ಇಲ್ಲೋ ಜ್ಞಾನ ಅಂತೇಳು ರಮಣ ಹೇಳ್ತಾರೆ ಅದು ಜ್ಞಾನ ಅಲ್ಲ ವಿಷಯಗಳ ಜ್ಞಾನ ಜ್ಞಾನ ಅಲ್ಲ ಬ್ರಕೆಟ್ನ ಬರ್ಕೊಳ್ಳುವುದನ್ನು ಇದು ಸಾಕ್ಷಾತ್ ಅರ್ಥ ಅದಿಲ್ಲ ಸಾಕ್ಷಾ ಶಬ್ದಿಲ್ಲ ನೀವಿ ಕೆಲವು ಅರ್ಥಗಳನ್ನ ಆರೋಪ ಮಾಡ್ಕೋಬೇಕಾಗ್ತದೆ ಅದನ್ನ ಅಭ್ಯಾಸ ಮಾಡ್ಕೋಬೇಕಾಗ್ತದೆ ತಂದ್ಕೋಬೇಕಾಗ್ತದೆ ಈಗ ಅಧ್ಯಾಹಾರ ಅಂತ ಕರೀತಾರೆ ಇವನು ಕೆಸರಲ್ಲಿ ಎಲ್ಲ ಅಡ್ಡಾಡ್ಕೊಂಡು ಎಲ್ಲ ಬರ್ತಾನೆ ಸ್ವಲ್ಪ ನೀಂತ್ ಅಂತ ಹೇಳ್ತಾನೆ ಒಂದು ಲೋಟ ನಿಂತ್ಕೊಂಡ್ ಬರ್ತಾರೆ ಬಕೆಟ್ ನೀರು ತುಂಬ ಹೌದೇನ್ರಿ ಅದೇ ದಿವಸ ರಾತ್ರಿ ನಾಳೆ ಪರೀಕ್ಷೆ ಅಂತೇಳಿ ಹನ್ನೆರಡು ಒಂದೆರಡು ತನಕ ಅವ್ರ ಮಗ ಓದ್ತಾ ಹೋಗಿ ಅಮ್ಮ ನೀರು ಅಂತ ಒಂದ್ ಬಕೆಟ್ ತುಂಬ ಒಂದ್ ಲೋಟ ಕೇಳಿಸಿದ್ದು ನೀರು ಅಲ್ಲಿ ಕೇಳಿಸಿದ್ದು ನೀರು ಒಂದ್ ಕಡೆ ಬಕೆಟ್ ಎಕ್ ತುಂಬ್ರಿ ಒಂದ್ ಕಡೆ ಲೋಟ ಕಾಂಟೆಕ್ಸ್ಟ್ನಲ್ಲಿ ನೀವು ಅರ್ಥವನ್ನ ಅಧ್ಯಯನ ಮಾಡ್ಕೋತೀರಿ ಏನು ಅರ್ಥವನ್ನು ಅಧ್ಯ ಅದಕ್ಕೆ ವಿವಕ್ಷ ಅಂತ ಕರಿತೀವಿ ವಿವಕ್ಷ ಹೇಳೋದೇ ಒಂದು ಮಾಡೋದೇ ಅರ್ಥ ಆಗಿದ್ದೇ ಒಂದು ಅದಕ್ಕೆ ವಿವಕ್ಷ ಅಂತ ಕರಿತೀವಿ ಸೊ ಇವರು ವಿವಕ್ಷ ಹಾಗೆ ಇಲ್ಲಿ ಶಬ್ದಗಳನ್ನ ಎಚ್ಚರದ ಸಮಯದಲ್ಲಿ ನಾವು ವಸ್ತುಗಳನ್ನ ಜ್ಞಾನವನ್ನ ಪಡೆದರೂ ಕೂಡ ಅದು ಜ್ಞಾನ ಅನಿಸಿಕೊಳ್ಳುವುದಿಲ್ಲ ಅದು ಅಜ್ಞಾನ ಅನಿಸಿಕೊಳ್ಳ ನೈನಿತ್ಯ ಅದು ಜ್ಞಾನ ಅಲ್ಲ ಈಗ ಇದು ಇದು ಶಬ್ದಶಮಾರ್ ಅರ್ಥ ಇದು ಇರೋದ್ರ ಗೂಢ ಅರ್ಥ ಏನು ಅಂತಂದ್ರೆ ಅದು ಪಾರಮಾರ್ಥಿಕ ಜ್ಞಾನ ಅಲ್ಲ ಅದು ವ್ಯಾವಹಾರಿಕ ಜ್ಞಾನ ಪಾರಮಾಸಿಕ ಜ್ಞಾನ ಮಾತ್ರ ಜ್ಞಾನ ಅನ್ಯಥ ಬಾಕಿ ಎಲ್ಲ ಜ್ಞಾನಗಳು ಅಜ್ಞಾನ ಅದನ್ನು ಹೇಳ್ಕೊಡ್ತೀನಿ ಹಳದಿ ಹೂವಿನ ಜ್ಞಾನವಾದಾಗ ಆತ್ಮಜ್ಞಾನವಾಗಿಂಥದ್ದು ಆಗಿರುವುದಿಲ್ಲವೋ ಇಲ್ಲ ಆದ್ದರಿಂದ ಹಳದಿ ಹೂವಿನ ಜ್ಞಾನವು ಕೂಡ ಅಜ್ಞಾನವೆಂದೇ ಪರಿಗಣಿಸಲಾಗುತ್ತೆ ಎಲ್ಲಿವರೆಗೂ ನೀನು ಆತ್ಮಜ್ಞಾನವನ್ನು ಪಡೆಯುವುದಿಲ್ಲವೋ ಅಲ್ಲಿವರೆಗೂ ಎಲ್ಲ ಪಡೆದ ಜ್ಞಾನಗಳು ಅಜ್ಞಾನವೆಂದೇ ಪರಿಗಣಿಸಲ್ಪಡುತ್ತದೆ ಸೈನ್ಸ್ ಕಾಲೇಜಿನಲ್ಲಿ ಪಿಯುಸಿಯಲ್ಲಿ ಕಪ್ ಕಪ್ಪೆಯನ್ನು ಕಳಿಸ್ತಾರೆ ಇವುಗಳಿಗಾಗಿ ಕಪ್ಪೆ ಸಾಕ್ತದೆ ಜನರಲ್ಲಿ ಪಾಲಿಸಿದ ಜುಲೈ ಆಗಸ್ಟ್ ಆ ಡೈಸೆಕ್ಷನ್ ಮಾಡೋದೇನಿಲ್ಲ ಆ ಡೈಸೆಕ್ಷನ್ ಮಾಡೋದು ಸೆಪ್ಟೆಂಬರ್ ಅಕ್ಟೋಬರ್ ಜುಲೈದವರೆಗೂ ಮಳೆ ಶುಭ ಅವು ಕಪ್ಪಗಳೆಲ್ಲ ಹೊರ ಬಂದ ಈ ಪಿಯುಸಿ ಸಾಯನ್ಸ್ ಏನ್ ಮಾಡಿದ್ರೆ ಗಪ್ಪಕ್ಕ ಧಿಡಿಯೋದು ಅಲ್ಲ ತಮ್ ತಮ್ದೊಂದು ವಾಟರ್ ಪಾಂಡಿ ಆ ಟ್ಯಾಂಕ್ನ ತಗೊಂಡ್ ತಗೊಂಡ್ ತಗೊಂಡು ಸಂಗ್ರಹ ಇದರ ನೂರ ಐವತ್ತು ಇನ್ನೂರು ಮಕ್ಕಳು ಎಷ್ಟು ಕಪ್ಪಿ ಬೇಕು ಲಾಸ್ಟ್ ಡಿಯಲ್ಲಿ ತರಲಿಕ್ಕೆ ಹೋಗೋದು ಸೀಸನ್ ಈಗ ಹಿರಿಯ ಸೆಪ್ಟೆಂಬರ್ ಅಕ್ಟೋಬರ್ ಬಾರು ಬಂದ್ರು ಅವುಗಳನ್ನ ಮಳೆ ಹೊಡೆದು ಒಂದ್ ಪ್ಲೇಟಿಗೆ ಮಲಗಿಸಿ ಅದನ್ನು ಕೊಯ್ದು ಆಮೇಲೆ ತುಪ್ಪು ಸದಿದೆ ನಲೆಗಳು ಹೆಂಗಿದೆ ಆರ್ತದ ಚೆನ್ನ ಹೆಂಗಿದೆ ಹೌದಾ ಅದೆಲ್ಲ ಅಡ್ಡಮನ್ ಹೆಂಗಿದೆ ಎಲ್ಲ ಕೊಯ್ದು ಕೊಯ್ದು ಕೊಯ್ದು ಕೊಯ್ದು ಈಗ ಅವರಿಗೆ ಡಿಟೇಲ್ ಆಗಿ ಕಪ್ಪೆಯ ಜ್ಞಾನ ಆಯ್ತು ಆಯ್ತು ಇನ್ ಡಿಟೇಲ್ ಪ್ರಾಕ್ಟಿಕಲ್ ಆಗಿ ಆತ ಇಲ್ಲ ಅವರೆಲ್ಲ ಶಬ್ದ ನಟ್ಟು ದರ್ಬಿಟ್ಟಿ ಪ್ರಯೋಗ ಮಾಡ್ತಾ ಇದ್ದ ಪ್ರಾಕ್ಟಿಕಲ್ ಆಗಿ ಸ್ವಾನುಭವದಲ್ಲಿ ಆತ ಇಲ್ವೋ ಒಂದು ಸ್ವಾನುಭವದಲ್ಲಾಯ್ತು ಪ್ರಾಕ್ಟಿಕಲ್ ಆಯ್ತು ಥೆರಾಟಿಕಲ್ ಬರೀ ಪುಸ್ತಕ ಓದಿ ಚಿತ್ರ ಬಿಡಿಸಿತ್ತು ಥೆರಾಟಿಕಲ್ ಆಗ್ತಿತ್ತು ಇಲ್ಲಿ ಹಂಗಲ್ಲ ಪುಸ್ತಕನೂ ಓದಿದ್ರು ಚಿತ್ರನೂ ಬಿಡಿಸಿದ್ರು ಸ್ವತಃ ಕಪ್ಪೆಯೂ ತಂದ್ರು ಅದನ್ನು ಕೊಂದ್ರು ಅದರಲ್ಲಿ ಕೊಯ್ದ್ರು ಗಿಫ್ಟ್ ಪ್ರಾಕ್ಟಿಕಲ್ ಈಗ ಕಪ್ಪೆಯ ಜ್ಞಾನ ಆಯಿತು ಆದರೆ ಕಪ್ಪೆಯ ಜ್ಞಾನವನ್ನ ಹೊಂದಿದ ಅವರು ಕಪ್ಪೆ ಆದರೂ ಏನು ಕಪ್ಪೆಯ ಜ್ಞಾನ ಮಾತ್ರ ಆಯಿತು ಹೌದಲ್ಲ ಅಂಡರ್ಲೈನ್ ಮಾಡಿ ಕಪ್ರಿಯ ಜ್ಞಾನ ಮಾತ್ರ ಆಗ ವಿನಃ ಕಪ್ರಿಯ ಜ್ಞಾನವನ್ನು ಹೊಂದಿದವನು ಕಪ್ಪೆ ಆಗಲಿಲ್ಲ ಕೋತಿಯ ಜ್ಞಾನವನ್ನು ಹೊಂದಿದವನು ಕೋತಿ ಆಗೋ ಅವಶ್ಯಕತೆ ಇಲ್ಲ ಇರೋದೇ ಕೂಡ ಜ್ಞಾನವನ್ನು ಹೊಂದಿದವನು ಕೋತಿ ಆಗುವುದಿಲ್ಲ ಕಪ್ರಿಯ ಜ್ಞಾನ ಹೊಂದಿದವನು ಆಗುವುದಿಲ್ಲ ಕೆಮಿಸ್ಟ್ರಿ ಜ್ಞಾನವನ್ನು ಹೊಂದಿದವನು ಕೆಮಿಸ್ಟ್ರಿ ಆಗುವುದಿಲ್ಲ ಫಿಸಿಕ್ಸ್ ಜ್ಞಾನವನ್ನು ಫಿಸಿಕ್ಸ್ ಆಗುವುದಿಲ್ಲ ಆದ್ದರಿಂದ ಇಲ್ಲಿ ಯಾರೂ ಕೂಡ ಪಾರಮಾರ್ಥಿಕ ವಿದ್ಯ ಅಲ್ಲ ಪಾರಮಾರ್ಥಿಕ ವಿದ್ಯ ಅಂದ್ರೆ ಏನು ಯಾವುದನ್ನ ತಿಳಿದರೆ ಅದು ನಾನೇ ಆಗುತ್ತೇನೋ ಅದು ಪಾರಮಾರ್ಥಿಕ ಎಸ್ ವಿಜ್ಞಾತ ಸರ್ವಂ ವಿಜ್ಞಾತಂತಿ ಯಾವುದನ್ನ ನಾನು ತಿಳಿದಿದ್ದೆ ಆದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ ಅದು ಪೂರ್ಣ ವಿದ್ಯ ಅದಕ್ಕೆ ಭಗವಾನ್ ರಮಣರು ಹೇಳ್ತಾರೆ ನಿದ್ರೆಯಲ್ಲಂತೂ ಅದು ವಿದ್ಯಾನೇ ಅಲ್ಲ ಎಚ್ಚರದಲ್ಲಿ ನಮಗೆ ಅನೇಕ ವಿದ್ಯೆಗಳಿವೆ ಅಂತದ್ದು ಅಲ್ಲ ಅದು ಕೂಡ ಅದು ಕೂಡ ವಿದ್ಯ ಅಲ್ಲ ಎಚ್ಚನ್ ಯಾಕೆಂದರೆ ಅಂದರೆ ಕಿಂಚಿತ್ ಗೃಹಾತಿ ನಮಗೇನ್ ತಿಳಿದದೋ ಕಿಂಚಿತ್ ಏನು ಕಪ್ಪೆ ತಿಳುತ್ತೆ ಕಪ್ಪಿ ಮಾತ್ರ ತಿಳುತ್ತೆ ನಿನಗೆ ಇನ್ನು ತಿಳಿಯೋದು ಎಷ್ಟಿದೆ ಕಪ್ಪಿ ಕೂಡ ನಂಬಲು ಬರ್ತವೆ ಇಲ್ಲಿ ನಂಬಲ್ ಬರ್ತಾವೆ ಎಂತ ಕಪ್ಪೆದ ಅಂಡೆ ಕಪ್ಪೆ ಅಂತಿಗೆ ಬಂದು ಹಣಿ ಮೇಲ್ ಕೂತ್ಬಿಡ್ತಾವ ಅದ ತಲೆ ಮೇಲ್ ಕೂತ್ಬಿಡ್ದು ಅಥವಾ ಗೋಡೆ ಮೇಲ್ಕೂತ್ಬಿಡ್ತಾವ ಅವ್ ಹಿಂಗೆ ಹಂಗೆ ಅಂತಲ್ಲ ಆ ಕಪ್ಪೆ ಕೊಯ್ದಿದ್ಯಾ ಇಲ್ಲ ಇದು ಯಾವ್ದು ಮಂಡ್ ಕಪ್ಪೆ ಅಂದ್ರೆ ಗುಳಿಗ್ ಕೊನ ಕಪ್ಪೆಗಳು ಎಂತ ಕಪ್ಪೆಗಳು ಅವರು ಎಲ್ಲ ಪಡ್ಕ ಗೊತ್ತಾಗುವುದಿಲ್ಲ ಅವಾಗ ಎಲ್ಲಿದ್ದು ಗೊತ್ತಾಗುದಿಲ್ಲ ಅವಷ್ಟು ಜ್ಞಾನ ಪಡ್ಕೋಬೇಕು ಅಲ್ಲಿಗೂ ಕಿಂಚಿತ್ತಲ್ಲಿ ಬೆಂಗಳೂರಲ್ಲಿ ಚಿತ್ರಾಪುರ ಮಠ ಅಂತಿದೆ ಆ ಚಿತ್ರಾಪುರ ಮಠದಲ್ಲಿ ಮೂರ್ನಾಲ್ಕು ವರ್ಷ ಕ್ರಾಸ್ ಮಾಡಿದ್ರು ಅಲ್ಲಿ ಶಾಂತ ಅಂತ ಹೆಣ್ಣು ಮಾಡೋದಕ್ಕೂ ಅವಳು ಬಹಳ ತದೇ ಖಚಿತ್ತವಾಗಿಲ್ಲ ಕೇಳ್ತಾ ಇದ್ದು ಮಾಡ್ತಾ ಚೆನ್ನಾಗುತ್ತೆ ಮಾಡ್ತಾರೆ ಒಂದ್ ದಿವಸ ನಾನು ಕೇಳಿದ್ರು ನೀನು ಯಾರು ನೀ ಎಲ್ಲಿಂದ ಬರ್ತೀನಿ ಹೇಳುದು ಕರ್ಕಾ ಇನ್ಸ್ಟಿಟ್ಯೂಟ್ ನೋಡಿದ್ದೇನೆ ನಾನು ಇಷ್ಟೂಡೆಂಟು ಕರ್ಕಾ ಇನ್ಸ್ಟಿಟ್ಯೂಟ್ ನೋಡ್ ಏನ್ ಕರೀತಾ ಇದ್ವಿ ಅವಳು ಹೇಳುದು ನಾನು ಪಿ ಎಚ್ ಡಿ ಮಾಡ್ತಾ ಇದ್ದೆ ಅಷ್ಟು ಗೊತ್ತಿತ್ತು ನನಗೆ ಏನಾದ್ರು ಪಿ ಎಚ್ ಡಿ ಅನ್ನೋ ಒಂದೇನೋ ಸಬ್ಜೆಕ್ಟ್ ಇರ್ತದೆ ಯಾವ ಸಬ್ಜೆಕ್ಟ್ನಲ್ಲಿ ಪಿ ಎಚ್ ಡಿ ಮಾಡ್ತೀನಿ ಇಲ್ಲ ನನ್ನ ಜಿಲ್ಲೆ ಮೇಲೆ ಪಿ ಎಚ್ ಡಿ ಮಾಡ್ತೀನಿ ಜಿಲ್ಲೆ ಮೇಲೆ ಏನ್ ಪಿ ಜಿಲ್ಲೆ ಅಂದ್ರೆ ಜೊಂಡಿಂಗ ಜಿಲ್ಲೆ ಮೇಲೆ ಮಾಡಬೇಕು ಜಿಲ್ಲೆ ಮೇಲೆ ಮಾಡೋದು ಏನಂದ್ರೆ ಸ್ವಾಮೀಜಿ ಅದೆಲ್ಲ ಹೇಳಬೇಡ್ತೀವಿ ನಾನೂರು ವೆರೈಟಿ ಜಿಲ್ಲೆಗಳು ನಾನೂರು ವೆರೈಟಿ ಜಿಲ್ಲೆ ಕೆಲಸ ಮಾಡುವಂತೆ ಈ ನಾನೂರು ವೆರೈಟಿ ಜಿಲ್ಲೆಯಲ್ಲಿ ನೀನು ಯಾವ ಜಿಲ್ಲೆ ಮೇಲೆ ಪಿ ಎಚ್ ಡಿ ಮಾಡ್ತೀನಿ ಸ್ವಾಮೀಜಿ ನಾನು ಯಾವ ಜಿಲ್ಲೆ ಮೇಲೆ ಪಿ ಎಚ್ ಡಿ ಮಾಡ್ತೀನಿ ಆ ಜಿಲ್ಲೆ ಇಂಡಿಯಾದವಳಿಗಿಲ್ಲ ಅದು ಸೌತ್ ಆಫ್ರಿಕಾದವರು ಅಲ್ಲಿಗೂ ಅವಳು ಯಶಸ್ವಿಯಾಗಿ ಪಿ ಮಾಡಿ ಮುಗಿಸಿದರೆ ಕೇಳಿ ಒಂದು ಜಿಲ್ಲೆ ಮಾತ್ರ ಪಿ ಎಚ್ ಡಿ ಮಾಡ್ಕೊಂಡ್ರು ಇನ್ನು ಮುನ್ನೂರ ತೊಂಬತ್ತೊಂಬತ್ತು ಜಿಲ್ಲೆ ಒಳ್ಕೊಂಡವ ಅದು ಪಿ ಎಚ್ ಡಿ ಆಗುದು ಯಾವಾಗ ಅಲ್ಲಿಗೆ ಜಿಲ್ಲೆ ಮಾತ್ರ ಆಯಿತು ತೆಗಿಣಿ ಅಷ್ಟವ ಸೊಳ್ಳೆ ಅಷ್ಟವ ಹಿರಿಲ್ ಎಷ್ಟವ ಅವುಗಳ ಮೇಲೆ ಪಿ ಎಚ್ ಡಿ ಮಾಡುವುದು ಯಾವಾಗ ಈಗ ಅರ್ಥ ಮಾಡ್ಕೊಡ್ರಿ ಇವನ್ ನಿಮ್ಮದೇ ಆದ ಫ್ರೇಮ್ ನೊಳಗೆ ನಾ ಇಷ್ಟು ಕಲಿತೆ ಅಂತ ಇದ್ರು ಕೂಡ ಅವನ ಫ್ರೇಮ್ನೊಳಗೆ ನಾವು ಕಲ್ತಿದ್ದಲ್ಲ ಎಷ್ಟು ನಿಮ್ಮ ಉಪಾಸ್ಯ ದೇವತ ಗಣಪತಿ ಈಗ ಗಣಪತಿಯನ್ನ ನಾವು ಉಪಾಸನ ಮಾಡಬೇಕು ಅರ್ಥಾತ್ ಅವನ ವಿಗ್ರಹವನ್ನ ನಾವು ಅವನ ವಿಗ್ರಹವನ್ನು ತದೇಕ ಚಿತ್ತದಿಂದ ನೋಡುವ ಪ್ರಯತ್ನ ಈಗ ಸಣ್ಣಿ ಗಣಪತಿಯೋ ಸಣ್ಣ ಆನೆ ಕಿವಿ ಗಣಪತಿಯೋ ಕಿವಿ ಆನೆ ಮುಖ ಗಣಪತಿಯೋ ಮುಖ ಆನೆ ಹೊಟ್ಟೆ ಗಣಪತಿಯೋ ಹೊಟ್ಟೆ ಹೊಟ್ಟೆ ಅದು ಗಣಪತಿ ಕೈ ಗಣಪತಿಯೋ ಕೈ ಕೈ ನೋಡ್ಬೇಕು ನೋಡ್ರಿ ಇವೆಲ್ಲ ಆ ಉಪಾಸ್ಯ ದೇವತಾ ಅಂಗಗಳು ಅಂಗಗಳನ್ನ ನೀವು ತದೇಕ ಚಿತ್ರರಾಗಿ ನೋಡಿ ಅಂತ ಹೇಳಿದ್ರು ಏನು ಪೂರ್ಣ ಗಣಪತಿಯನ್ನು ನೋಡಿ ಅಂತ ಹೇಳಿ ನೀವು ಪೂರ್ಣ ಗಣಪತಿಯನ್ನು ನೋಡ್ಲಿಕ್ಕೆ ಸಾಧ್ಯವಿದೀಯ ನೋಡ್ಬೈ ಗುಂಡು ಏನ್ ನೋಡ್ತೀನಿ ನೀವು ಕಣ್ಣು ನೋಡ್ತೀಯ ಕಿರೀಟ ನೋಡ್ತೀಯ ಭುಜ ನೋಡ್ತೀಯ ತೋಲು ನೋಡ್ತೀಯ ಕೈ ನೋಡ್ತೀಯ ಹಸ್ತ ನೋಡ್ತೀಯ ಪೂರ್ತಿ ಗಣಪತಿ ನೋಡಿ ಸಾಧ್ಯವೋ ಪ್ರಯತ್ನ ಮಾಡಿ ನೋಡ್ರಿ ಹೋಗಿ ನೀವು ಆದರೂ ನೋಡ್ತಾ ಇದ್ದೀನಿ ಅಂತ ಸಮಾಧಾನಗೊಂಡಿದ್ದರೆ ಅವನು ಎದುರಿಗಿರುವ ಗಣಪತಿಯನ್ನು ನೋಡ್ತಾನೇ ಇಲ್ಲ ಅವರೇನ್ ನೋಡ್ತಾ ಇದ್ದಾರೆ ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡಂತ ಗಣಪತಿ ನೋಡ್ತಾ ಇದ್ದಾರೆ ತನ್ನ ಹೃದಯದಲ್ಲಿ ಸ್ಥಾಪಿಸಿದ ಗಣಪತಿಯನ್ನೂ ಕೂಡ ಅರ್ಥ ಸುಲಭವಾಗಿ ನೋಡ್ಲಿಕ್ಕಾಗುವುದಿಲ್ಲ ಅನ್ಲೆಸ್ ಇದು ಗಣಪತಿ ಅನ್ನುವ ಜ್ಞಾನ ನಿನಗಿರ್ಬೇಕು ಹಾಗಾಗಿ ಏನ್ ನೋಡ್ಲಿಕ್ಕೆ ಜ್ಞಾನ ನೋಡಿ ಕತ್ತಿ ನೀ ನೋಡಿದ್ದೇನೋ ಗಣಪತಿ ಅಲ್ಲ ಗಣಪತಿಯ ಜ್ಞಾನ ನಾವು ಮಾತಾಡಕ್ಕಂಥದ್ದೇನು ಜ್ಞಾನ ಮಹಿಳಾ ಸುತ್ತಾಕಿದ್ಯಾ ಬತ್ತಿ ಕೈ ಸ್ವಲ್ಪ ಸೀದ ಬಂದ್ ಕೂತು ತಿಳ್ಕೊಳ್ಳೋ ಪ್ರಯತ್ನ ನಿನಗಂತಾಗಿ ಆಗ್ತದೆ ಅದಕ್ಕೆ ನಮಂಟ್ ಹೇಳ್ತಾರೆ ನೋಡಿದ್ದು ಕೇಳಿದ್ದು ಮುಟ್ಟಿದ್ದು ಇದು ಯಾವುದು ಜ್ಞಾನ ಅಲ್ಲೇನಿದು ಇದು ಅವಿತ್ಯ ಕಾಂಪ್ರಮೈಸ್ ಮಾಡ್ಬಾರ ಎಷ್ಟೊಂದು ಕಾಂಪ್ರಮೈಸ್ ಮಾಡ್ತೀವಿ ಎಲ್ಲ ನೋಡ್ರಿ ಅದಕ್ಕೆ ಪೈಸೆ ಹಾಕೋದು ಬಿಟ್ಬಿಟ್ಟಾರ ಎಲ್ಲರಿಗೂ ಜ್ಞಾನ ಆಗ್ಬಿಟ್ಟರು ಪ್ಯಾಂಟರ್ ಹಾಕೋತಾರೆ ಇತ್ತು ಹೋದ್ರೆ ಪಂಚರ್ ಅಂತ ಪೈಸೆ ಬಿಟ್ಟಾರ ಬಹಳ ಬಂತು ಎಲ್ಲೋ ಅಲ್ಲಿ ಒಂದು ಎಲ್ಲ ಕಾಂಪ್ರಮೈಸಿಂಗ್ ವ್ಯಕ್ತಿಗಳು ಅದೊಂದು ನಮ್ಮನಿ ಪ್ಯಾಂಟರ್ ಬಿಡ ರಾತ್ರಿ ಸತ್ಸಂಗ ಮಾತೀ ಬೇಡ ಅದಕ್ಕೆ ಹೇಳ್ತಾರೆ ಕಿಂಚಿತ್ ಗೃಹಿತಿ ಏನೇನು ತಿಳ್ಕೊಂಡನೋ ಅದಷ್ಟು ಕಿಂಚಿತ್ ಕಿಂಚಿತ್ ಕಿಂಚಿತ್ ಕಿಂಚಿತ್ ಕಿಂಚಿತ್ ನಥಾರ್ಥ ಬಹುದೇ ಅದು ಪರಿಪೂರ್ಣವಾದ ವಿದ್ಯೆಯನ್ನು ತಿಳಿಯಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಮುಂದೆ ಹೇಳ್ತಾರೆ ನಿತ್ರಾಪದಾರ್ಥ ಗ್ರಹಣ ಇತರ ಸ್ಯಾದ ಇತರ ಅಂದ್ರೆ ಹೊರತುಪಡಿಸಿ ಏನನ್ನ ಹೊರತುಪಡಿಸಿ ಆತ್ಮನಿಗಿಂತ ಹೊರತುಪಡಿಸಿ ಆತ್ಮನನ್ನ ಹೊರತುಪಡಿಸಿ ಇತರ ಗ್ರಹಣ ಅವು ಏನಪ್ಪ ಆದ್ರೆ ನಿದ್ರಾ ಪದಾರ್ಥ ನಿದ್ರೆಯಂತೆ ಜ್ಞಾನ ನಿದ್ರೆ ಅಂತ ಜ್ಞಾನ ಅಂದ್ರೆ ಇಲ್ಲ ನಿದ್ರ ಅಂದ್ರೆ ಅಜ್ಞಾನ ಅವೆಲ್ಲ ನಿದ್ರ ಅಂದ್ರೆ ಅಜ್ಞಾನ ಅದರಲ್ಲ ಈಗ ನಾಳ ಅದೇ ಜ್ಞಾನ ಅದು ಅಜ್ಞಾನ ಅಂತ ಜಾಗೃತ ಹೇಳೋಕ್ಕಿಂತ ಭಾರಿ ಸಂತೋಷಪ್ಪ ನಿದ್ರೆ ಹತ್ತಿರದಾಶ ಹೆಂಗಿತ್ತು ನೋಡು ಹಂಗಲ್ಲ ನೋಡಪ್ಪ ನಿದ್ರ ನಿದ್ರಾ ಪದಾರ್ಥ ಇತರ ಗ್ರಹಣ ಸ್ಯಾ ಇತರ ಗ್ರಹಣ ಬೇರೆ ಒಂದನ್ನ ತಿಳಿದುಕೊಳ್ಳುವುದೇನಿದೆಯೋ ಅದು ನಿದ್ರಾ ಪದಾರ್ಥ ನಿದ್ರೆಯಲ್ಲಿ ಜ್ಞಾನ ಇದ್ದಂತೆ ನಿದ್ರೆಯಲ್ಲಿ ಜ್ಞಾನ ಇರುತ್ತದೆ ಇರೋದಿಲ್ಲ ಅಜ್ಞಾನ ಇದ್ದದೆ ಆದ್ದರಿಂದ ಇತರ ತಿಳಿದದ್ದೆಲ್ಲವೂ ಕೂಡ ಅಜ್ಞಾನ ಮತ್ತು ನಿಜವಾದದ್ದು ಯಾವುದು ರೀ ವಿದ್ಯಾ ಅಹಂ ಚಿದ್ರೂಪ ಅಹಂ ಚಚ್ಚಿದಾನಂದೋಸ್ಮಿ ನಾನು ಕೇವಲ ಚೈತನ್ಯವೇ ಆಗಿದ್ದೇನೆ ಅನ್ನುವ ಜ್ಞಾನವೇ ನಿಜವಾದ ಜ್ಞಾನ ಅದು ಅಶೂನ್ಯ ಅನ್ಕೋಬೇಡ ಏನು ಇವೆಲ್ಲ ಅಜ್ಞಾನ ಅಂದ್ರೆ ನಾನು ಶೂನ್ಯ ಅನ್ಬೇಡ ನೀ ಶೂನ್ಯ ಅಲ್ಲ ನಿನ್ ಬುದ್ಧಿ ಶೂನ್ಯ ಎಂದೇನು ಗೊತ್ತಿಲ್ಲ ನನಗೆ ನಿನ ಬುದ್ಧಿ ಒಂದು ವೇಳೆ ಶೂನ್ಯ ಅಲ್ಲ ಅಂದ್ರೆ ನೀನು ಶೂನ್ಯನಲ್ಲ ತಲೆ ಸ್ವಲ್ಪ ಏನಾದ್ರೆ ಇಟ್ಕೋಬೇಕಿದೆ ಈ ಶೂನ್ಯ ಬುದ್ಧಿಯೊಂದಿಗೆ ತಲೆನೇ ಶೂನ್ಯ ಅದಕ್ಕೆ ಶೂನ್ಯ ಶೂನ್ಯ ಶೂನ್ಯ ಅಂತ ಗೊತ್ತಿಲ್ಲ ಹೌದು ವಿಲಸಂತಿ ಅಶೂನ್ಯ ಆದ್ರೆ ಈ ಚಿದಾನಂದ ಈ ಸಚ್ಚಿದಾನಂದ ಅಶೂನ್ಯ ಅಂದ್ರೆ ಇವನು ಶೂನ್ಯನಲ್ಲ ಇವನು ಇದಾನೆ ಇದಾನೆ ಸತ್ರೆ ಎಚ್ಚರವಾಗಿದ್ದಾನೆ ಚಿತ್ತ ಇವನಿಗೆ ಕೊನೆ ಎನ್ನುವುದೇ ಇಲ್ಲ ಅನಂತ ಯಾವನು ಸತ್ಯಂ ಜ್ಞಾನಮೂ ಅನಂತ ಮಾಡಿದ್ದಾನೆ ಅವನು ಇದಾನೆ ಅಂತಾಗ್ತದೆ ವಿನಃ ಅಶೂನ್ಯ ಅಂತ ಆಗುವುದಿಲ್ಲ ಆ ತತ್ವವೇ ನೀನಾಗಿದ್ದೀಯಾ ಅನ್ನುವುದು ನಿನಗೆ ಸ್ಪಷ್ಟವಾಗಬೇಕು ಸತ್ಯಶ್ಚಿದಾತ್ಮ ವಿವಿಧ ತಿ ಪೃಥ ಸತ್ಯಚಿ ಭಿನ್ ಸಿಧ್ಯ ಪೃಥಕ ಸತ್ಯಚಿ ನ ಭಿ ಭೂಷಾಕಾರಾಕಿ ಸಂತ ಸತ್ಯ ವಿವರ್ಣನ್ ಪೃತತ್ರ ಲೋಕೇ ಸತ್ಯ ಪೃಥಕ್ ಸತ್ಯಚಿ ನ ಭಿ ಭೂಷಾ ವಿಕಾರಾ ಸಂತ ಸತ್ಯರ್ಣಗತ್ರ ಪೂರ್ಣವದ ಪೂರ್ಣವಿಧಂ ಪೂರ್ಣ ಪೂರ್ಣವು ಪೂರ್ಣಮೂರ್ಣಮೇವಶಿಷ್ಯ ಓ ಶಾಂತಿ ಶಾಂತಿ ಶಾಂತಿ ಹರಿ ಗುರು ಶ್ರೀ ಗುರು ನಮ ಹರಿ ಜಯ ಸದ್ಗುರುಥ ಮಹಾರಾ